ಶ್ರೀ ಗುರುಜ್ಯೋದ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಎರಡನೇದಾದ ರುದ್ರ ಸಂಹಿತೆಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಹನ್ನೊಂದನೇ ಅಧ್ಯಾಯದ ಹದಿನೈದು ಶ್ಲೋಕಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ ಈಗ ಪೂಜಾ ಕ್ರಮ ಯಾವ ರೀತಿ ಸರ್ವವರ್ಣೀಯರಿಗೆ ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು ಅಂಥೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮ ನಾರದರಿಗೆ ಏನು ಅಂತ ಹೇಳಿದರು ಎನ್ನುವ ವಿಚಾರವನ್ನು ವ್ಯಾಸರು ಸೂತರಿಗೆ ಯಾವ ರೀತಿ ಬೋಧಿಸಿದ್ರು ಅದನ್ನು ಈಗ ಸೂತರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಪ್ರಾತಃ ಕಾಲೇ ಸಮಯ ಮುಹೂರ್ತೆಕೆ ಗುರೋಶ್ನ ಶಂಭೋಶ್ಚವ ತುನಃ ಪ್ರಾತಃ ಕಾಲದಲ್ಲಿ ಸಮಯ ಎದ್ದು ಮುಹೂರ್ತೆ ಬ್ರಹ್ಮಸಂಜ್ಞಕೆ ಅಂದರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಉದಯ ಸೂರ್ಯೋದಯಕ್ಕೆ ಎರಡು ಗಂಟೆ ಮೊದಲು ಅದನ್ನು ಬ್ರಾಹ್ಮುಹೂರ್ತ ಅಂತೇಳಿ ಹೇಳ್ತಾರೆ ಅಥವಾ ಬ್ರಾಹ್ಮೀ ಮುಹೂರ್ತ ಅಂಥೇಳಿ ಕೂಡ ಹೇಳ್ತಾರೆ ಸೂರ್ಯೋದಯ ಉದಾಹರಣೆಗೆ ಆರು ಗಂಟೆಗೆ ಆಗೋದಿದ್ದರೆ ನಾಲ್ಕು ಗಂಟೆಗೆ ಶುರುವಾಗ್ತದೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಎರಡು ಗಂಟೆ ಮೊದಲು ಸಾಮಾನ್ಯವಾಗಿ ಅಂತಹ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಗುರುವ್ಚ ಸ್ಮರಣಂಕೃತ್ ಶಂಭೋವ ತುನಃ ತನ್ನ ಗುರುವನ್ನು ಸ್ಮರಿಸಿ ಸದ್ಗುರುಭ್ಯೋ ನಮಃ ಅಂಥೇಳಿ ಆಮೇಲೆ ತಥಾ ತು ಶಿವನನ್ನು ಸ್ಮರಿಸಿ ತೀರ್ಥಂಕೃತ್ ಧ್ಯಂಚರೀ ಮಮಾಪಣ ವೈ ಮುನಿಯಾದೀನಾಂ ತಥಾಮನೇ ಪುಣ್ಯತೀರ್ಥಗಳನ್ನು ವಿಷ್ಣುವನ್ನು ನನ್ನನ್ನು ಅಂದರೆ ಬ್ರಹ್ಮನನ್ನು ಬ್ರಹ್ಮ ಹೇಳುವಂಥದ್ದು ನಿರ್ಜರಾಣ ವೈ ನಿರ್ಜರರು ಅಂದರೆ ದೇವತೆಗಳು ಜರೆ ಇಲ್ಲದವರು ಅಂದರೆ ವೃದ್ಧಾಪ್ಯ ಇಲ್ಲದವರು ಅಮರರು ಅಮೃತವನ್ನು ಕೊಡದವರು ದೇವತೆಗಳು ಮುನಿಯಾದೀನಾಂ ತಥಾಮುನೇ ಯ್ಯ ನಾರದ ಮುನಿಯೇ ಮಹರ್ಷಿಗಳನ್ನು ಮುನಿಯಾದಿಗಳು ಮುನಿಗಳನ್ನು ಮುಂತಾದವರನ್ನು ಸ್ಮರಿಸಬೇಕು ಅಂತ ಹೇಳಿ ತತಸ್ತೋತ್ರ ಶಂಭುನಾಮ ಗೃಹೀಯ ದ್ವಿಧಿಪೂರ್ವಕ ತಥೋತ್ಥ ಮಲೋತ್ಸರ್ಗಂ ದಕ್ಷಿಣಸ್ಯಾಂಚೇ ದಿಶಿ ಆ ಬಳಿಕ ಸ್ತೋತ್ರಗಳನ್ನು ವಿವಿಧ ದೇವರ ಈಗ ಸ್ಮರಣೆ ಮಾಡಿ ಆದಮೇಲೆ ವಿವಿಧ ದೇವತೆಗಳ ದೇವರುಗಳ ಸ್ತೋತ್ರಗಳನ್ನು ಹೇಳುವಂಥದ್ದು ಸ್ಮರಣೆ ಮಾಡುವಂಥದ್ದು ಆಮೇಲೆ ಶಂಭುನಾಮ ಶಿವನಾಮಗಳನ್ನು ಶಿವನ ನಾಮಗಳನ್ನು ವಿಧಿಪೂರ್ವಕವಾಗಿ ಕೀರ್ತನೆ ಮಾಡಬೇಕು ಗೃಹಣೀಯಾತ್ ಗೃಹೀಯಾತ್ ವಿಧಿಪೂರ್ವಕ ತಥೋತ್ಥಾಯ ಮಲೋತ್ಸರ್ಗಂ ದಕ್ಷಿಣಸ್ಯಾಂಚರೇ ದಿಶಿ ಇಷ್ಟ ಆದ ನಂತರ ಎದ್ದು ಅಂದರೆ ಇದು ಇವಿಷ್ಟು ನಾವು ನಮ್ಮ ಎದ್ದು ಕುಳಿತ ತಕ್ಷಣವೇ ನಮ್ಮ ಹಾಸಿಗೆಯಿಂದ ಶಯನ ಹಾಸಿಗೆ ಎದ್ದು ಕುಳಿತ ತಕ್ಷಣ ಇಷ್ಟನ್ನು ಮಾಡಬೇಕು ಆಮೇಲೆ ಅಲ್ಲಿಂದ ಎದ್ದು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಿ ಮಲವಿಸರ್ ವಿಸರ್ಜನೆಯನ್ನು ಮಾಡಬೇಕು ತಥಾ ಉತ್ಥಾಯ ನಂತರ ಅಲ್ಲಿಂದ ಎದ್ದು ದಿಶಿ ಮಲವೋತ್ಸರ್ಗಂ ಚರೇತ್ ದಕ್ಷಿಣ ದಿಕ್ಕಿನಲ್ಲಿ ಮಲೋತ್ಸರ್ಗವನ್ನು ಮಾಡಬೇಕು ಮಲವಿಸರ್ಜನೆಯನ್ನು ಏಕಾನ್ ವಿಧಿಂಗ್ ಕುರ್ಯಾನ್ ಮಲವೋತ್ಸರ್ಗ್ರದೇವ ಕಥೆಯಮ್ ಶೃಣ್ವಾಧಾಯ ಮನೋ ಮುನೇ ಅಯ್ಯ ಮುನಿಯೇ ಮಲವಿಸರ್ಜನೆಯನ್ನು ರಹಸ್ಯವಾದ ಸ್ಥಳದಲ್ಲಿ ಮಾಡಬೇಕು ಅಂಥೇಳಿ ಕೇಳಿದಿರಲ್ವ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲ ಅಂಥೇಳಿ ನೋಡಿ ಆವಾಗಲೇ ಈಗ ಮಾತ್ ಈಗ ಸಾರ್ವಜನಿಕವಾಗಿ ಮಾಡಬಾರ್ದು ಸಾರ್ವಜನಿಕ ಅಂದರೆ ಬಯಲ್ ಶೌಚ ಮಾಡಬಾರ್ದು ಅಂಥೇಳಿ ಓಪನ್ ಡೆಫಿಕೇಶನ್ ಮುಕ್ತವಾಗಿ ಮಾಡಬಾರ್ದು ಅಂಥೇಳಿ ಆವಾಗಲೇ ಪುರಾಣದಲ್ಲಿ ಹೇಳಿದ್ದಾರೆ ಅದನ್ನೇ ನಿಮಗೆ ವಿವರಿಸ್ತೇನೆ ಮನಸ್ಸಿಟ್ಟು ಕೇಳಿ ಯಾವ ರೀತಿ ಮಾಡಬೇಕು ಅಂತೇಳಿ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಶುದ್ಧಾ ಮೃದ ದ್ವಿಜೋ ಲಿಪ್ಯಾತ್ ಪಂಚವಾರಂ ವಿಶುದ್ಧೇ ಕ್ಷತ್ರಿಯ್ಚುರ್ವಾರಂ ವೈಶ್ಯೋ ವಾರತ್ರ ಶೂದ್ರೋ ಂಚ ಮೃದ ಗೃಹೀಯ್ ವಿಧಿಶುದ್ಧೇ ಗುದೆವಾಥ ಸಕೃಲ್ಲಿಂಗೇ ವಾರಮೇಕ ಪ್ರಯತ್ನತಃ ಮಲವಿಸರ್ಜನೆ ಆದ ನಂತರ ಶುದ್ಧಿ ಶುದ್ಧವಾದ ಮಣ್ಣನ್ನು ಶುದ್ಧಾಂ ಮೃದಂ ಮೃತ್ ಅಂದರೆ ಮಣ್ಣು ಶುದ್ಧವಾದ ಮಣ್ಣನ್ನು ಬ್ರಾಹ್ಮಣ ವರ್ಣದವನ್ನು ಐದು ಬಾರಿಯೂ ಕ್ಷತ್ರಿಯನ ನಾಲ್ಕು ಸಲ ವೈಶ್ಯ ಮೂರು ಸಲ ಶೂದ್ರ ಎರಡು ಸಲವು ಅದನ್ನು ತೆಗೆದುಕೊಂಡು ಗುದ ಭಾಗದಲ್ಲಿ ಉಜ್ಜಿ ತೊಳೆದುಕೊಳ್ಳುವುದಲ್ಲದೆ ಬುಧದಾರವನ್ನು ಒಂದು ಸಲ ಲಿಂಗದ ಮುಂಭಾಗವನ್ನು ಕೂಡ ಮಣ್ಣು ಮಣ್ಣು ನೀರಿನಿಂದ ಚೆನ್ನಾಗಿ ತೆಳೆದುಕೊಳ್ಳ ತೊಳೆದುಕೊಳ್ಳಬೇಕು ಅಂಥೇಳಿ ದಶವಾರಂ ವಾಮಹಸ್ತೆ ಸಪ್ತವಾರಂ ದ್ವಯೋ ತಥಾ ಪ್ರತ್ಯೇಕಂ ಪಾದಯೋಸ್ತಾತಃ ತ್ರಿವಾರಂ ಕರೆಯೋ ಪುನಃ ಎಡಗೈಯನ್ನು ಹತ್ತು ಸಲವು ಪ್ರತ್ಯೇಕವಾಗಿ ಎರಡು ಕಾಲುಗಳನ್ನು ಏಳು ಸಲವು ಏಳೇಳು ಸಲ ಒಂದು ಕಾಲನ್ನು ಮಣ್ಣು ಉಜ್ಜಿ ತೊಳೆದ ಮೇಲೆ ಮತ್ತೊಮ್ಮೆ ಎರಡು ಕೈಗಳನ್ನು ಮೂರು ಸಲ ಮಣ್ಣಿನಿಂದ ತೊಳೆಯಬೇಕು ಮೃತಿಕಾಸ್ನಾನ ಮೃತ್ಕಾಶುದ್ಧಿ ಶುದ್ಧಿ ಶೂದ್ರವತ್ಕಾರ್ಯ ಮೃದಾಗ್ರಹಣ ಮುತ್ತಮಂ ಹಸ್ತೌ ಪಾದೌ ಚ ಪ್ರಕ್ಷಾಲ್ಯ್ಯ ಪೂರ್ವವಂ ಮೃದಮಾಹರೀತ್ ಹೆಂಗಸರು ಸಹ ಶೂದ್ರರಿಗೆ ಮೇಲೆ ಹೇಳಿದ ಹಾಗೆ ಮಣ್ಣನ್ನು ತೆಗೆದುಕೊಳ್ಳಬೇಕು ಕೈಕಾರುಗಳನ್ನು ತೊಳೆದುಕೊಂಡ ಮೇಲೆ ಮತ್ತೊಮ್ಮೆ ಮಣ್ಣಿನಿಂದ ತೊಳೆಯಬೇಕು ದಂತಕಾಷ್ಠ ತಥಃ ಕುರಿಯಾದ ವರ್ಣ ಕುರಿಯಾದ ಸ್ವವರ್ಣ ಕ್ರಮತೋ ನರ ಆಮೇಲೆ ನರ ಮನುಷ್ಯನಾದವ ಏನು ಮಾಡಬೇಕು ತನ್ನ ಜಾತಿಗೆ ಅನುಗುಣವಾಗಿ ಸ್ವವರ್ಣಕ್ರಮತೋ ಇಲ್ಲಿ ಜಾತಿ ಅಂತ ಹೇಳಿದರೆ ವರ್ಣ ಅಂತೇಳಿ ಹೇಳಿದರೆ ಹ್ಞೂ ತನ್ನ ವರ್ಣಕ್ಕೆ ಸರಿಯಾಗಿ ದಂತಕಾಷ್ಠ ತಥಃ ಕುರಿಯಾತ್ ಹಲ್ಲುಜ್ಜ ಕಡ್ಡಿಯನ್ನು ಮಾಡಿಕೊಳ್ಳಬೇಕು ಅದಕ್ಕೂ ಕೂಡ ಹೇಳಿದ್ದಾರೆ ವ್ಯತ್ಯಾಸ ಒಂದು ಅಂದರೆ ಅದೊಂದು ಸ್ಪೆಸಿಫಿಕ್ ಆಗಿರಲಿ ಅಂತೇಳಿ ಪ್ರತ್ಯೇಕತೆ ಅಂತೇಳಿದರೆ ಅದು ವಿಭಿನ್ನತೆ ಒಂದು ನಿರ್ದಿಷ್ಟಪಡಿಸಿದ್ದು ಶಾಸ್ತ್ರದಲ್ಲಿ ಅದು ಜಾತಿಯ ದೃಷ್ಟಿಯಿಂದ ಅಂತೇಳಿ ಆಗಿದೆ ಅದೀಗ ಆದರೆ ಈ ವರ್ಣದ ದೃಷ್ಟಿಯಿಂದ ಯಾವ ರೀತಿಯಾಗಿ ಪ್ರತ್ಯೇಕತೆ ಒಬ್ಬೊಬ್ಬರದ್ದು ನಾನು ನಿಯಮ ಅವರವರಿಗೆ ಹಿತವಾದದ್ದನ್ನು ಹೇಳಿದ್ದಾರೆ ಬ್ರಾಹ್ಮಣನಿಗೆ ಹನ್ನೆರಡು ಅಂಗುಲ ವಿಪ್ರಹ ಕುರ್ಯಾ ದಂತಕಾಷ್ಠ ್ವಾದಶಾಂಗುಲಮ ಏಕಾಶಾಂಗುಲಂ ರಾಜ ವೈಶ್ಯಕುರ್ಯಾ ದಶಾಂಗುಲಂ ಶೂದ್ರೋದಾಂಗುಲಂ ಕುರ್ಯಾ ಮಾನ ಇದು ಸ್ಮೃತ ಕಾಳದೋಷ ವಿಚಾರ್ಯವ ಮನುದೃಷ್ಟ ವಿವರ್ಜೆತ್ ಬ್ರಾಹ್ಮಣನಿಗೆ ಹನ್ನೆರಡು ಅಂಗುಲವು ಕ್ಷತ್ರಿಯನಿಗೆ ಹನ್ನೊಂದಂಗುಲ ಅಂಗುಲ ಅಂದರೆ ಎರಡು ಬೆರಳಿನಷ್ಟು ಅಗಲ ವೈಶ್ಯನಿಗೆ ಹತ್ತಂಗುಲ ಶೂದ್ರನಿಗೆ ಒಂಬತ್ತಂಗುಲವು ಇರತಕ್ಕಂಥ ದಂತಕಾಷ್ಟವು ಅಷ್ಟು ಉದ್ದವಾಗಿ ಇರಬೇಕು ಅಂತೇಳಿ ದಂತಕಾಷ್ಟ ಅಲ್ಲುಜ್ಜುವಂತಹ ಕಾಷ್ಟ ಕಟ್ಟಿಗೆ ನೋಡಿ ಬ್ರಾಹ್ಮ ಬ್ರಾಹ್ಮಣನಿಗೆ ಅಂಗುಲ ಅಂದರೆ ಸಾಮಾನ್ಯವಾಗಿ ನಾವು ಹನ್ನೆರಡು ಇಂಚು ಅಂತೇಳಿ ಹೇಳ್ಬೋದು ಅಂದರೆ ಒಂದು ಫೀಟ್ ಹ್ಞೂ ಕ್ಷತ್ರಿಯನಿಗೆ ವೈಶ್ಯನಿಗೆ ಹತ್ತು ಅಂಗುಲ ಶೂದ್ರನಿಗೆ ಒಂಬತ್ತು ಅಂಗುಲ ಬ್ರಷ್ ಈಗ ನಾವು ಸಿಂಥೆಟಿಕ್ ಬ್ರಷ್ ಡೈಲಿ ಅದನ್ನು ಯೂಸ್ ಮಾಡೋದು ಕೃತಕವಾದ ಮಾನವ ನಿರ್ಮಿತ ಆದರೆ ಇಲ್ಲಿ ಕಾಸ್ಟ್ ಅಂದರೆ ಕಟ್ಟಿಗೆ ಮರದ ಹ್ಞೂ ಯಾವುದೇ ಕಡ್ಡಿ ಪ್ರಾಕೃತಿಕವಾಗಿ ಸಿಗುವಂಥದ್ದು ಅದು ದಿನಕ್ಕೊಮ್ಮೆ ಒಂದೊಂದು ಬೇರೆ ಬೇರೆ ಅಲ್ಲಿ ಸ್ವಚ್ಛತೆ ಹೆಚ್ಚಿರ್ತದೆ ಇದರಲ್ಲಿ ಏನು ಅಂದರೆ ಬ್ರಷಲ್ಲಿ ಉಜ್ಜಿದ್ದು ನಮ್ಮ ಹಲ್ಲಿನಿಂದ ಸ್ವಲ್ಪ ಭಾಗ ಬ್ರಷಲ್ಲಿ ಎಷ್ಟು ತೊಳೆದರೂ ಅದರಲ್ಲಿ ಇರ್ತದೆ ಸ್ವಲ್ಪ ಭಾಗ ಸ್ವಲ್ಪ ಅಂಶ ಕ್ರಿಮಿ ಮರದಿವ ಪುನಃ ಅದು ನಮ್ಮ ಹಲ್ಲಿಗೆ ಬರ್ತದೆ ಆದರೆ ಮೊದಲಿನ ಕ್ರಮದಲ್ಲಿ ಆದರೆ ಅದನ್ನು ಬಿಸಾಡೋದು ಮರದಿವಸ ಇನ್ನೊಂದು ಕಟ್ಟಿಗೆಯನ್ನು ತಯಾರು ಮಾಡೋದು ಇಂಥದ್ದನ್ನು ಬೇರೆ ಹೊಸ್ತು ಬಾಳೆಲೆಯಲ್ಲಿ ಊಟ ಮಾಡಿದೆ ಹಾಗೆ ಅದನ್ನು ಬಿಸಾಡೋದು ಮತ್ತು ಈಗಿನ ಹಾಗೆ ತಟ್ಟೆ ತೊಡೆದು ತೊಡೆದು ತೊಡೆದು ಅದರಲ್ಲೇ ಊಟ ಮಾಡೋದಲ್ಲ ದಿನ ಅಲ್ಲ ಅಂದರೆ ಅದರಲ್ಲಿ ಸ್ವಚ್ಛತೆ ಹೆಚ್ಚು ಆರೋಗ್ಯವೂ ಹೆಚ್ಚು ಆ ರೀತಿ ಮಾಡಿದರೆ ಬಿಸಿಯಾಡಿದರೆ ಅದನ್ನು ದಿನಕ್ಕೊಂದು ಬೇರೆ ಬೇರೆ ಉಪಯೋಗ ಮಾಡಿದರೆ ಹಾಗೆಯೇ ಇದು ಹಲ್ಲುಜ್ಜುವಂತಹ ಕಡ್ಡಿಯ ಶಾಸ್ತ್ರೀಯವಾದ ಅಳತೆ ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ನಾಲ್ಕು ವರ್ಣಗಳಿಗೆ ಆಮೇಲೆ ಷಷ್ಟ್ಯಾಧ್ಯಾಚ ನವಮಿ ವ್ರತಮಸ್ತ ವ್ರವೇರ್ ದಿನಂ ತಾದ್ದದಿಂ ತಾತ ನಿಷಿದ್ಧಧಾವನೆ ನೋಡಿ ಸ್ಮೃತಿ ಕಾರಣ ಆದಂತಹ ಮನುದೃಷ್ಟಂ ಅಂದರೆ ಮನು ಮನು ಹೇಳಿದಂತಹ ಅಭಿಪ್ರಾಯದಂತೆ ಮನುಸ್ಮೃತಿ ಎಲ್ಲಿ ಹೇಳಿದ ಹಾಗೆ ಕಾಲುದೋಷಗಳನ್ನು ವಿಚಾರಿಸಿ ಆಯಾ ದಿನಗಳನ್ನು ಬಿಟ್ಟು ಬಿಡಬೇಕು ಹಲುಜ್ಜುವುದಕ್ಕೆ ಕಾಲದೋಷ ವಿಚಾರ್ಯ ಏವ ಮನು ದೃಷ್ಟ ಯಾವುದು ಇಂಥವು ಯಾವುದು ಹಲುಜ್ಜಬಾರದ ದಿನಗಳು ಅಂತ ಹೇಳಿದರೆ ಷಷ್ಠಿ ಅಮಾವಾಸ್ಯೆ ಷ್ಠಿ ಆದ್ಯ ಷಷ್ಠ್ಯಾಧ್ಯಮಶ್ಚ ಆದ್ಯ ಷಷ್ಠಿ ಆದಿ ಯಾಮಶ್ಚ ಷ್ಠಿಯ ಮೊದಲಾದಂತಹ ಷಷ್ಟಿ ಅಮಾವಾಸ್ಯೆ ಷಷ್ಟ್ಯಾಧ್ಯಾಚ ನವಮಿ ವ್ರತ ಹಸ್ತ ರವಿಯರ್ ದಿನ ಷಷ್ಟಿ ಅಮಾವಾಸ್ಯೆ ಆಮೇಲೆ ನವಮಿ ವ್ರತದ ದಿವಸ ಅಸ್ತದಿನ ಅಂದರೆ ಅಮಾವಾಸ್ಯೆ ಭಾನುವಾರ ರವಿಯರ್ ದಿನ ರವಿ ರವಿವಾರ ಅಂತೇಳಿ ಷಷ್ಟಿಯ ಷಷ್ಠಿ ಆಧಿ ಮತ್ತೆ ಆಮಶ್ಚ ಅಂಥೇಳಿ ಆಮ ಅಂದರೆ ಅಮಾವಾಸ್ಯ ಅಂಥೇಳಿ ಅಮಾವಾಸ್ಯ ಹೀಗೆ ತಥಾ ಶ್ರಾದ್ದ ದಿನಂ ತಾತ ಮಗನೆ ನಿಷಿದ್ಧ ರಥಧಾವನೆ ರಥ ಅಂದರೆ ದಂತ ರಥಂಚ ಅಂತೇಳಿ ಬರ್ತದೆ ಗಣಪತಿಯ ತರ್ವಶೀರ್ಷದಲ್ಲಿ ರಥ ಅಂದರೆ ದಂತ ರದಂಚ ವರದಂ ಹಸ್ತಂ ಬಿಭ್ರಾಣ ಮೂಷಿಕ ಧ್ವಜಂ ಅಂಥೇಳಿ ಬರ್ತದೆ ರದ ಅಂದರೆ ದಂತ ವರದ ಅಂದರೆ ವರದ ಹಸ್ತ ಒಂದು ಕೈಯಲ್ಲಿ ದಂತ ಇನ್ನೊಂದು ಕೈಯಲ್ಲಿ ವರ ನೀಡುವಂತಹ ಮುದ್ರೆ ವರದ ಮುದ್ರೆ ಇರತಕ್ಕಂಥ ಗಣಪತಿ ಅಂಥೇಳಿ ಏಕದಂತ ಅಂದರೆ ಯಾಕೆ ದಂತ ಅಂತೇಳಿ ಹೇಳಿದರೆ ನಿಯಂತ್ರಣದ ಸೂಚಕ ಗಣಪತಿ ದಂತ ಅಂದರೆ ದಮನ ಇಂದ್ರಿಯಗಳನ್ನು ನಿಗ್ರಹನ ನಿಗ್ರಹ ಮಾಡಿರ್ತಕ್ಕಂಥದ್ರ ಸೂಚ ಸೂಚನೆ ದಾಂತ ಅಂದರೆ ದಮನಗೆ ದಮ ಅಲ್ಲಿ ಧಮ ಉಳ್ಳವ ದಾಂತ ಹಾಗೆ ಹಾಗೆ ಇಲ್ಲಿ ತಂದೆ ತಾಯಿ ಮೊದಲಾದವರು ಶಾದ್ಧದ ದಿನಗಳು ಈ ದಿನಗಳಲ್ಲಿ ಅಲ್ಲೂ ಉಜ್ಜಬಾರದು ಷಷ್ಠಿ ಅಮಾವಾಸ್ಯೆ ನವಮಿ ವ್ರತ ದಿವಸ ವ್ರತ ಅಂದರೆ ಈಗ ನಾವು ವ್ರತ ಉಪವಾಸ ಆದಿಗಳು ಮಾಡ್ತೇವಲ್ಲ ಏಕಾದಶಿ ವ್ರತ ಇರ್ಬೋದು ಸತ್ಯನಾರಾಯಣ ಪೂಜಾ ವ್ರತ ಇರ್ಬೋದು ಧನ್ವಂತರಿ ಪೂಜಾ ವ್ರತ ಇರ್ಬೋದು ಯಾವುದೊಂದು ಆ ದಿವಸ ಕೂಡ ಉಜ್ಜಬಾರದು ಅಂತ ಹೇಳ್ತಾರೆ ಹಲ್ಲು ಉಜ್ಜಬಾರದು ಆಮೇಲೆ ತಂದ್ರೆ ಯಾರ ಶ್ರಾದ್ದ ದಿನ ಭಾನುವಾರ ಹೇಗೆ ಅದಾದಮೇಲೆ ಸ್ನಾನಂತ ವಿಧಿವತ್ ಕಾರ್ಯ ತೀರ್ಥಾಧಿಷು ಕ್ರಮೇಣ ತೂ ಸ್ನಾನಂ ಕಾರ್ಯ ಸಮ ಅದಾದ ಮಂತ್ರ ಮಂತ್ರಪೂರ್ವಕವಾಗಿ ಸ್ನಾನವನ್ನು ಆಚರಿಸಬೇಕು ಸ್ನಾನಂತೂ ವಿಧಿವತ್ ಕಾರ್ಯ ದಂತಧಾವನಾದಿಗಳಾದ ಮೇಲೆ ದೇಶಕಾಲ ವಿಶೇಷೇಣ ತೀರ್ಥಾದಿಶು ಜಲಾಶಯಗಳಲ್ಲಿ ಅಥವಾ ತೀರ್ಥಗಳಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಬೇಕು ವಿಧಿವತ್ ಕಾರ್ಯ ಮಾಡಬೇಕು ಸ್ಥಳವಿಶೇಷಕ್ಕೂ ಕಾಲ ವಿಶೇಷಕ್ಕೂ ಅನುಗುಣವಾಗಿ ದೇಶಕಾಲ ವಿಶೇಷಣ ಅಲ್ಲಲ್ಲಿಯ ಸ್ಥಳ ವಿಶೇಷ ಮತ್ತು ಅಲ್ಲಲ್ಲಿಯ ಆಯಾಯ ಕಾಲ ಅನುಗುಣವಾಗಿ ಸ್ನಾನ ಕಾರ್ಯ ಸಮಕವಾಗಿ ಸ್ನಾನವನ್ನು ಆಚರಿಸಬೇಕು ಆಚಮ್ಯ ಪ್ರಥಮ ತತ್ರತವಸ್ತ್ರೇಣ ಚ ಧರೆತ್ ಏಕಾಂತ ಸುಸ್ಥಲೇ ಸ್ಥಿತ್ವಾ ಸಂಧ್ಯಾ ವಿಧಿಮಥಾಚರೇತ್ ಅಂದರೆ ಸ್ನಾನಾನಂತರ ಆಚಮನವನ್ನು ಮೊದಲು ಮಾಡಿ ಆಚಮ್ಯ ಪ್ರಥಮ ತತ್ರ ಧೌತವಸ್ತ್ರೇಣ ಚರೇತ್ ಬಳಿಕ ಒಗೆದ ಮಡಿ ಬಟ್ಟೆಯನ್ನು ಹುಟ್ಟುಕೊಳ್ಳಬೇಕು ಏಕಾಂತ ಸುಸ್ಥಲೆ ಸ್ಥಿತ್ವಾ ಬಳಿಕ ನಿರ್ಜನವಾದ ಸ್ಥಳದಲ್ಲಿ ಒಳ್ಳೆಯ ಕಡೆ ಕುಳಿತು ಸಂಧ್ಯಾ ವಿಧಿ ಅಥ ಆಚರೇತ್ ಅಥ ಬಳಿಕ ಸಂಧ್ಯಾವಂದನೆಯನ್ನು ಸಂಧ್ಯಾವಂದನಾದಿ ನಿತ್ಯಕರ್ಮಗಳನ್ನು ಆಚರಿಸಬೇಕು ಯಥ ಯೋಗ್ಯ ವಿಧಿಂಗ್ ಪೂಜಾ ವಿಧಿ ಅಥ ಆರಭೇತ್ ಮನಸ್ಸು ಸುಸ್ಥಿರಂ ಕೃತ್ ಪೂಜಾಗಾರಂ ಪ್ರಶ್ಯ ನಿತ್ಯಕರ್ಮನ್ನು ವಿಧಿಪೂರ್ವಕವಾಗಿ ನೆರವೇರಿಸಿದ ನಂತರ ಪೂಜಾ ವಿಧಿಯನ್ನು ಆರಂಭಿಸಬೇಕು ಮನಸ್ಸು ಸುಸ್ಥಿರಂಕೃತ್ ಪೂಜಾಗಾರಂ ಪ್ರವಿಶ್ಯಚ ಹೇಗೆ ಮನಸ್ಸಿನಲ್ಲಿ ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯಿಂದ ಪೂಜಾಗೃಹಕ್ಕೆ ಪೂಜಾಗೃಹವನ್ನು ಪ್ರವೇಶಿಸಬೇಕು ಪೂಜಾ ವಿಧಿ ಸಮಾಧಾಯ ಸ್ವಾಸನೆ ಹ್ಯುಪವಿಶ್ಯ ವೈ ನ್ಯಾಸಿಗಂ ವಿಧ ಕ್ರಮಶೋಹರಂ ಪೂಜಾಗೃಹಕ್ಕೆ ಹೋಗಿ ಏಕಾಗ್ರತೆಯಿಂದ ಪೂಜೆಗೆ ಬೇಕಾದ ಉಪಕರಣಗಳನ್ನು ಉಪಕರಣಗಳನ್ನು ಸಜ್ಜುಗೊಳಿಸಿಕೊಂಡು ಪೂಜಾ ವಿಧಿ ಸಮಾಧಾಯ ಸುಸನೆ ಹಿ ಉಪವಿಶ್ಯ ವೈ ಅಂದರೆ ಮನಸ್ಸು ಸುಸ್ಥಿರಂ ಕೃತ್ವ ಪೂಜಾಗಾರಂ ಪ್ರಶ ಪೂಜಾವಿಥಿ ಅದಾರವೇತ್ ತನ್ನ ಪೀಠದಲ್ಲಿ ಕುಳಿತು ಮೊದಲು ನ್ಯಾಸಾದಿಗಳನ್ನು ಮಾಡಿಕೊಂಡು ನ್ಯಾಸಾಧಿಕಂ ವಿಧಾಯ ಆದೌ ಪೂಜೆಯೇತ್ ಕ್ರಮಶಃ ಹರನ್ಯಾಸ ಕರನ್ಯಾಸಿಗಳನ್ನು ಮಾಡಿ ಕರನ್ಯಾಸ ಅಂದರೆ ಒಂದೊಂದು ಬೆರಳುಗಳಿಗೆ ನ್ಯಾಸ ಇರ್ತದೆ ಪೂಜಾಕ್ರಮದಲ್ಲಿ ಅಂಗುಷ್ಟಾಭ್ಯಾನಮಃ ತರ್ಜನಿಭ್ಯಾನ ಆಮೇಲೆ ಒಂದೊಂದು ದೇವರ ಪೂಜೆಗೆ ಆಯಾ ಮಂತ್ರ ಇರ್ತದೆ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಶಿವನಿಗೆ ಸಂಬಂಧಪಟ್ಟ ಇದನ್ನು ಹೇಳಿ ಆಯಾಯ ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಬೇಕು ಮಧ್ಯಮ ಅಭ್ಯಾನ ಅನಾಮಿಕಾಭ್ಯಹ ಕನಿಷ್ಠಿಕಾಭ್ಯಾನಮ ಕರತಲಕರ ಪೃಷ್ಠಾಭ್ಯಾನಮಃ ಅಂಥೇಳಿ ಅದಕ್ಕಿಂತ ಹಿಂದೆ ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಇರ್ತದೆ ಆಯಾ ದೇವರಿಗೆ ಸಂಬಂಧಪಟ್ಟದ್ದು ಅದಾದಮೇಲೆ ಇದ ಕರನ್ಯಾಸ ಆಯಿತು ಅದೇ ರೀತಿ ಅಂಗನ್ಯಾಸ ಹೃದಯ ಆಯಾಮ ಶಿರಸಿ ಸ್ವಾಹ ಆಮೇಲೆ ಶಿಖಾಯವಿಷ್ಟು ಕವಚಾಯ ಹೂವು ನೇತ್ರತ್ರಯ ವೋಶ ಅಥವಾ ನೇತ್ರಾಭ್ಯಾಮ ವೋಶು ಕವಚಾಯ ಅಸ್ತ್ರಾಯ ಪಟ್ಟು ಅಂಥೇಳಿ ಇದಿಷ್ಟು ಅದು ಅಂಗನ್ಯಾಸ ಕರನ್ಯಾಸ ಅಂಗನ್ಯಾಸ ಅಂಥೇಳಿ ಇದನ್ನು ಮಾಡಿ ಅಂದರೆ ಅದರಲ್ಲಿ ಆಯಾಯ ದೇವತಾ ಸಾನ್ನಿಧ್ಯವನ್ನು ಅಗ್ರಹಿಸಿ ಕಲ್ಪಿಸಿ ಸಂಕಲ್ಪಿಸಿ ನಮ್ಮ ಅಂಗಗಳಲ್ಲಿ ಹಾಗೆಯೇ ಬೆರಳುಗಳಲ್ಲಿ ಅಂಗುಲಿಗಳಲ್ಲಿ ಕೈಗಳಲ್ಲಿ ನ್ಯಾಸ ಮಾಡಿಕೊಂಡು ನ್ಯಾಸ ಅಂದರೆ ಇಡುವಿಕೆ ಆಯಾ ದೇವತೆಗಳ ಸಾನ್ನಿಧ್ಯವನ್ನು ಪ್ರಕಲ್ಪಿಸಿ ಅದಾದ ನಂತರ ಕ್ರಮವಾಗಿ ಪೂಜಿಸಬೇಕು ಅಂಥೇಳಿ ಶಿವನನ್ನು ಪ್ರಥಮಂಚ ಗಣಾಧೀಶಂ ಪ್ರಥಮಂಚ ಗಣಾಧೀಶಂ ದ್ವಾರಪಾಲಾಂಶ ತಥೈವ ಚ ದಿಕ್ಪಾಲಾಂಶ ಪಶ್ಚಾತ್ ಪೀಠಂ ಪ್ರಕಲ್ಪಯೇತ್ ಮೊದಲು ಗಣಪತಿಯನ್ನು ಆಮೇಲೆ ದ್ವಾರಪಾಲಕರನ್ನು ಇಂದ್ರಾದ ದಿಕ್ಪಾಲಕರನ್ನು ಚೆನ್ನಾಗಿ ಪೂಜಿಸಿ ಬಳಿಕ ಪೀಠಪೂಜೆಯನ್ನು ಮಾಡಬೇಕು ಪೀಠಂ ಪ್ರಕಲ್ಪ ಏತು ಪೀಠವನ್ನು ಸಿದ್ಧಪಡಿಸಿಕೊಡಬೇಕು ಅಥವಾ ಅಷ್ಟದಲಂಕೃತ್ವ ಪೂಜಾದ್ರವ್ಯಂ ಸಮೀಪತಃ ಉಪವಿಶ್ಯ ತತತ್ರ ಚೋಪವೇಶ್ಯ ಚವೇಶ್ಯ ಶಿವಂ ಪ್ರಭುಂ ಎಲ್ಲದಿದ್ದರೆ ಅಷ್ಟದಲವನ್ನು ಮಾಡಿ ಪೂಜಾದ್ರವ್ಯಗಳನ್ನು ಅಣಿ ಮಾಡಿಕೊಂಡು ಸಿದ್ಧ ಸಿದ್ಧಪಡಿಸಿಕೊಂಡು ಅದರ ಬಳಿಕ ಅದರ ಬಳಿ ಕುಳಿತು ಅಷ್ಟದಲದಲ್ಲಿ ಪ್ರಭುವಾದ ಶಿವನನ್ನು ಸ್ಥಾಪಿಸಿ ಅಷ್ಟದಳದ ಮಂಡಲ ಎಂಟು ಹೆಸರುಗಳ ಹೂವಿನ ಆಕಾರದಲ್ಲಿ ತಾನು ಮೂರಾವೃತ್ತ ಆಚಮನವನ್ನು ಮಾಡಿ ಉಪವಿಶ್ಯ ತಪವೇಶ್ಯ ಶಿವಂ ಪ್ರಭುಂ ತ್ರಯ ಆಚಮನ ತ್ರಯಮನಂಕ ಪ್ರಕ್ಷಾಳ್ಯ ಪುನಃ ಕರೌ ಪ್ರಾಣತ್ರ ಮಧ್ಯಚ್ಚ ತ್ರ್ಯಂಕ ಮೂರು ಬಾರಿ ಆ ಮಾಡಿ ಮತ್ತೆ ಕೈಗಳನ್ನು ತೊಳೆದು ಮೂರು ಸಲ ಪ್ರಾಣಾಯಾಮವನ್ನು ಮಾಡಿದ ನಂತರ ಪ್ರಾಣಾಯಾಮ ತ್ರಯಂಕೃತ್ವ ಮಧ್ಯೆ ಧ್ಯಂಬಕಂ ಮೂರು ಕಣ್ಣುಗಳು ಇರತಕ್ಕಂತಹ ಶಿವನನ್ನು ಧ್ಯಾಯೇ ಧ್ಯಾನ ಮಾಡಬೇಕು ಎಂಥ ಶಿವನನ್ನು ಪಂಚವಕ್ತಂ ದಶಭುಜಂ ಶುದ್ಧ ಸ್ಫಟಿಕ ಸರ್ವಾಭರಣ ಸಂಯುಕ್ತ ವ್ಯಾಘ್ರಚರ್ಮೋತ್ತರೀಯಕಂ ಮೂರು ಕಣ್ಣುಗಳುಳ್ಳ ಐದು ಮುಖಗಳುಳ್ಳ ಪಂಚಭಕ್ತನಾದ ದಶಭುಜನಾದ ಹತ್ತು ಭುಜಗಳುಳ್ಳ ಹತ್ತು ತೋಳುಗಳು ಉಳ್ಳಂತಹ ಸ್ಫಟಿಕದಂತೆ ಶುಭ್ರವಾದ ದೇಹವನ್ನು ಧರಿಸಿರತಕ್ಕಂತಹ ಶುದ್ಧ ಸ್ಫಟಿಕ ಸನ್ನಿಭಂ ಸ್ಫಟಿಕ ವರ್ಣದಿಂದ ಶೋಭಿಸ್ತಕ್ಕಂತಹ ಆಮೇಲೆ ಸರ್ವಾಭರಣ ಸಂಯುಕ್ತ ವಿವಿಧ ಆಡ ಒಡವೆಗಳು ಆಭರಣಗಳಿಂದ ಅಲಂಕೃತನಾದಂತಹ ವ್ಯಾಘ್ರಚರ್ಮೋತ್ತರೀಯಕಂ ವ್ಯಾಘ್ರ ಚರ್ಮವನ್ನು ಹುಲಿಯ ಚರ್ಮವನ್ನು ಉತ್ತರೀಯವಾಗಿ ಹೊದ್ದುಕೊಂಡಿರತಕ್ಕಂತಹ ಶಿವನನ್ನು ಧ್ಯಾನಿಸಬೇಕು ತಸಾರೂಪ್ಯತಾ ಸ್ಮೃತ್ವ ದಹೇತ್ ಪಾಪಂ ನರ ಸದ ಶಿವಂ ತಮತ್ಥಾಪ್ಯ ಪೂಜೆಯೇತ್ ಪರಮೇಶ್ವರಂ ಆ ಶಿವನಂತೆಯೇ ತಾನೂ ಇರುವೆನು ಅಂತೇಳಿ ತಿಳಿದರೆ ತಿಳಿದರೆ ಮನುಷ್ಯನು ತನ್ನ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾನೆ ತಾನೇ ಶಿವೋಹಂ ಶಿವೋಹಂ ಅಂತೇಳಿ ಭಾವಿಸಿದರೆ ಶಿವ ಶಿವಸ್ವರೂಪನಾಗಿದ್ದೇನೆ ಅಂತೇಳಿ ತಿಳ್ಕೊಂಡಾಗ ಅವನು ಆತ್ಮಜ್ಞಾನವುಳ್ಳವನಾಗ್ತಾನೆ ಅಂದರೆ ತನ್ನ ಪಾಪಗಳನ್ನೆಲ್ಲ ಕಳ್ಕೊಡ್ತಾನೆ ಪಾಪ ಪುಣ್ಯಗಳ ಲೇಪ ಇಲ್ಲ ಆತ್ಮಕ್ಕೆ ಅನಂತರ ಶಿವನನ್ನು ಎಬ್ಬಿಸಿ ಶಿವಮ್ ತತಃ ಸಮತ್ಥಾಪ್ಯ ಪೂಜೆಯೇ ಪರಮೇಶ್ವರಂ ಆ ಪರಮೇಶ್ವರನ್ನು ಪೂಜಿಸಬೇಕು ಎಬ್ಬಿಸಿ ಅಂದರೆ ಅಂಥೇಳಿ ಅದರಲ್ಲಿ ಮಂತ್ರದಲ್ಲಿ ಹೇಳ್ತದೆ ಅಂದರೆ ಶಿವನನ್ನು ಜಾಗೃತಗೊಳಿಸಿ ಅಂತೇಳಿ ಹ್ಞೂ ಕರೆದು ಅಂತೇಳಿ ಅರ್ಥ ಆವಾಹನ ಮಾಡಿ ಕರೆದು ಮಂತ್ರಪೂರ್ವಕವಾಗಿ ಪೂಜಿಸಬೇಕು ದೇಹಶುದ್ಧಿಂ ತದಃಕೃತ್ವ ಮೂಲಮಂತ್ರಂ ನಸೇತ್ ಕ್ರಮಾತ್ ಸರ್ವತ್ರ ಪ್ರಣವೇನೈ ಷಡಂಗನ್ಯಾಸ ಆಮೇಲೆ ದೇಹಶುದ್ಧಿ ಶರೀರ ಶುದ್ಧಿಯನ್ನು ಮಾಡಿಕೊಂಡು ಕ್ರಮವಾಗಿ ಮೂಲ ಮೂಲಮಂತ್ರವು ನಾಯಾ ಸ್ಥಳಗಳಲ್ಲಿ ಇಡಬೇಕು ಅದೇ ನ್ಯಾಸ ದೇಹ ಅಂಗನ್ಯಾಸವನ್ನು ಹೇಳಿದ್ದೀರಿ ಸರ್ವತ್ರ ಪ್ರಣವೇ ನೈವ ಷಡಂಗನ್ಯಾಸಮಾಚರೀತ್ ಎಲ್ಲ ಕಡೆಯೂ ಪ್ರಣವದಿಂದಲೇ ಷಡಂಗನ್ಯಾಸವನ್ನು ಮಾಡಬೇಕು ಹಾಗೆಯೇ ಹೃದಯಾದಿನ್ಯಾಸವನ್ನು ಮಾಡಿದ ಬಳಿಕ ಪೂಜೆಯನ್ನು ಪ್ರಾರಂಭಿಸಬೇಕು ಕೃತ್ಯ ಹೃದಯ ಪ್ರಯೋಗಂಚ ತ ಪೂಜಾಂ ಸಮಾಚರೇತ್ ಪಾದ್ಯಾರ್್ಯಾಚಮನಾರ್ಥಂಚ ಪಾತ್ರಣಿ ಚ ಪ್ರಕಲ್ಪೇತ್ ಪಾದ್ಯಕ್ಕೂ ಅರ್ಘ್ಯಕ್ಕೂ ಆಚಮನೀಯಕ್ಕೂ ಬೇರೆ ಬೇರೆಯಾಗಿ ಮೂರು ಪಾತ್ರೆಗಳನ್ನ ಇಡಬೇಕು ಅರ್ಘ್ಯ ಪಾದ್ಯ ಆಚಮನೀಯ ಕಾಲಿಗೆ ಹಾಕುವಂಥ ನೀರಿಗೆ ಪಾದ್ಯ ಅಂತ ಹೇಳುವಂಥದ್ದು ಶಿವನ ಪಾದಕ್ಕೆ ಅರ್ಘ್ಯ ಅಂದರೆ ಕೈಗೆ ಕೊಡುವಂಥ ನೀರು ಆಚಮನೀಯ ಅಂದರೆ ಬಾಯಿಗೆ ಕುಡಿಲಿಕ್ಕೆ ಕೊಡುವಂಥದ್ದು ಅದು ಮೂರು ಬೇರೆ ಬೇರೆ ಪಾತ್ರೆಗಳಲ್ಲಿ ಇಡಬೇಕು ಅಂತ ಹೇಳ್ತಾರೆ ಹೀಗೆ ಸ್ಥಾಪೇದ ವಿವಿಧಾನ್ ಕುಂಭಾನ್ ಅವಧೀಮಾನ್ ಯಥಾವಿಧಿ ಹೀಗೆ ವಿಧಿವತ್ತಾಗಿ ಒಂಬತ್ತು ಕುಂಭಗಳನ್ನು ಪ್ರಾಜ್ಞನಾದವನು ಮುಂದೆ ಸ್ಥಾಪಿಸಬೇಕು ದರ್ಭೈರಾಚ್ಛಾದ್ಯತೈರೇ ವ ಸಂಸ್ಥಾಪ್ಯುಕ್ಷಿಣ ಹೀಗೆ ವಿಧಿಗಾನುಸಾರವಾಗಿ ಇಟ್ಟು ಆ ಒಂಬತ್ತು ಕುಂಬಗಳನ್ನು ದರ್ಭೆಗಳ ಮೇಲೆ ಇರಿಸಿ ಅವುಗಳ ಮೇಲೆ ದರ್ಭೆಗಳನ್ನು ಮುಚ್ಚಬೇಕು ದರ್ಭೆಯಲ್ಲಿ ಆಚ್ಛಾದ್ಯ ತೈಹಿ ಏವ ಸಂಸ್ಥಾಪ್ಯ ಸಂಸ್ಥಾಪ್ಯಾಭ್ಯುಖ್ಯ ಅಂದರೆ ಪ್ರೋಕ್ಷಿಸಿ ವಾರಿನ ಬಳಿಕ ನೀರಿಂದ ಪ್ರೋಕ್ಷಿಸಿ ಆ ಎಲ್ಲ ಕುಂಬಗಳಲ್ಲೂ ಹಿತಕರವಾದ ನೀರನ್ನು ತುಂಬಿಸಬೇಕು ನೀರನ್ನು ಹಾಕಬೇಕದಕ್ಕೆ ತು ತು ಚರ್ವ ಕ್ಷಿಪೇತ್ತೋಯ್ ಸುಶೀತಲ ಪ್ರಣವೇನ ಕ್ಷಿಪ್ತೇ ಕ್ಷಿಪ್ತೆ ಕ್ಷಿಪೇತ್ತೇಷು ದ್ರವ್ಯಾನ್ಣ್ಯಾಲೋಕ್ಯ ಬುದ್ಧಿಮಾನ್ ಬುದ್ಧಿವಂತನಾದ ಸಾಧಕನು ಉತ್ತಮ ದ್ರವ್ಯಗಳನ್ನು ನೋಡಿ ಆ ಕುಂಭಗಳಲ್ಲಿ ಹಾಕಬೇಕು ಪಾದ್ಯದ ಬಟ್ಟಲಿನಲ್ಲಿ ಅಂದರೆ ಪ್ರಣವಿನ ಓಂಕಾರವನ್ನು ಹೇಳುತ್ತಾ ಹಾಕಬೇಕು ತುಂಬಿಸಬೇಕು ಪಾದ್ಯದ ಬಟ್ಟಲಿನಲ್ಲಿ ಲಾವಂಚವನ್ನು ಶ್ರೀಗಂಧವನ್ನು ಹಾಕಬೇಕು ಹಾಗೆ ಹಾಗೇ ಇದರಲ್ಲಿ ಒಂಬತ್ತು ಕುಂಭಗಳು ಬೇರೆ ಬೇರೆ ತು ತು ಚೇಷು ಕ್ಷಿಪೇತ್ೋಯ್ ಸುಶೀತಲ ಪ್ರಣವೇ ಕ್ಷಿಪೇತು ದ್ರವ್ಯಾಣ್ಯಲೋಕ್ಯ ಬುಧಿಮಾನ್ ಉಶೀರಂ ಚಂದನಂಚೇತು ಪರಿಗೀ ಪರಿಕಲ್ಪೇತ್ ಉಷೀರ ಮತ್ತು ಚಂದನ ಲಾಂದರೆ ಲಾವಂಚ ಮತ್ತು ಶ್ರೀಗಂಧವನ್ನು ಹಾಕಬೇಕು ಪಾದ್ಯದ ನೀರಿಗೆ ಜಾತಿ ಕಂಕೋಲ ಕರ್ಪೂರ ವಟಮೂಲ ತಮಾಲಕಂ ಚೂರ್ಣಯಿತ್ ಯಥಾನಾಯ ಷಿಭೇದ ಆಚಮನೀಯಕೆ ಜಾತಿ ಕಂಕೋಲ ಕರ್ಪೂರ ಕರ್ಪೂರ ವಟಮೂಲ ತಮಾಲಕಂ ಆಲದ ಬೇರು ವಟಮೂಲ ವಟವೃಕ್ಷದ ಮೂಲ ಆಮೇಲೆ ತಮಾಲಕ ಹೊಂಗೆ ಚಿಗುರು ಇವೆಲ್ಲವನ್ನೂ ಕೂಡ ಅರೆದು ಪುಡಿ ಮಾಡಿ ಚೂರ್ಣಯಿತ್ವ ಯಥಾನ್ಯಾಯಂ ಎಷ್ಟೆಷ್ಟು ಪ್ರಮಾಣ ಒಂದು ಅಂದಾಜು ಅರೆದು ಪುಡಿ ಮಾಡಿ ಆ ಪುಡಿಯನ್ನು ಹದವರಿತು ಆಚಮನಿಯ ಪಾತ್ರೆಯಲ್ಲಿ ಬೆರೆಸಬೇಕು ಆಚಮನಂದರೆ ಕುಡಿಯುವಂಥದ್ದು ಕುಡಿಯಲಿಕ್ಕೆ ಕುಡತಕ್ಕಂಥ ಶಿವನಿಗೆ ಏತತ್ ಸರ್ವೇಶು ಪಾತ್ರಾಪೇ ಚಂದನಾನ್ವಿತಂ ಉಳಿದೆ ಎಲ್ಲ ಪಾತ್ರೆಗಳಲ್ಲೂ ಇದನ್ನೇ ಶ್ರೀಗಂಧದೊಡನೆ ಬೆರೆಸಿ ಸೇರಿಸಬೇಕು ಪಾರ್ಶ್ವಯೋರ್ದೇವದೇವ ನಂದೀಶಂತ ಸಮರ್ಚಯೇತ್ ಗಂಧೈರ್ಧೂಪೈರ್ ತೀಪೈರ್ ವಿವಿಧೈ ಪೂಜೆ ಶಿವಂ ದೇವದೇವನಾದ ಶಿವನ ಪಕ್ಕಗಳಲ್ಲಿ ನಂದೀಶ್ವರನನ್ನು ಪೂಜಿಸಬೇಕು ಬಳಿಕ ಶಿವನನ್ನು ಗಂಧಧೂಪ ದೀಪ ಮಧುರಾದಿಗಳಿಂದ ಅರ್ಚಿಸಬೇಕು ಲಿಂಗಶುಧಿ ತುಯ ಯುಕ್ತೋ ನರಸ್ತದ ಯಥೋಚಿತ ಮಂತ್ರೋಘೈ ಪ್ರಣವಾಮೋಂತಕೈ ಬಳಿಕ ಲಿಂಗಶುದ್ಧಿಯನ್ನು ಮಾಡಿ ನರನ್ನು ಹರ್ಷಚಿತ್ತನಾಗಿ ಓಂಕಾರವೇ ಮೊದಲಲ್ಲಿ ಮೊದಲಲ್ಲಿರತಕ್ಕಂತಹ ಪ್ರಣವಾದಿ ನಮ ನಮೋ ಅಂತ ಕೈ ನಮಃ ಎಂಬುದು ಕಡೆಯಲ್ಲೂ ಇರತಕ್ಕಂತಹ ಓಂ ನಮಃ ಶಿವಾಯ ಮುಂತಾದಂತಹ ನಾನಾ ಶಿವನ ಮಂತ್ರಗಳ ನಾಮಗಳಿಂದ ಮಂತ್ರಗಳಿಂದ ವಿದ್ಯುತ್ವವಾಗಿ ಪೂಜಿಸಬೇಕು ಓಂ ನಮಃ ಶಿವ ಓಂ ಶಿವಾಯ ನಮಃ ಓಂ ತ್್ಯಂಬಕಾಯ ನಮಃ ಓಂ ಸದಾಶಿವಾಯ ನಮಃ ಎನ್ನುತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ಆ ದೇವರ ಹೆಸರುಗಳಿಂದ ಓಂಕಾರ ಮೊದಲಿಗೆ ಕೊನೆಗೆ ನಮಃಕಾರವನ್ನು ಕೂಡಿಕೊಂಡಿರ್ತಾರೆ ಮಂತ್ರಗಳಿಂದ ಹೇಳಬೇಕು ಪೂಜಿಸಬೇಕು ಕಲ್ಪಯ ಕಲ್ಪದಾಯೇ ಕಲ್ಪದಾಯೇ ತಾಸನ ಕಲ್ಪಯ್ಯೇದಾಸನಂ ಸ್ವಸ್ತಿ ಅಲ್ಲಿಂದು ಮುದ್ರಾ ರಾಕ್ಷಸನ ಹಾವಳಿ ಪ್ರಿಂಟ್ ಮಿಸ್ಟೇಕ್ ಕಲ್ಪಯೇದಾಸನಂ ಕಲ್ಪದಾಯೇ ಅಂತೇಳಿ ಇದೇ ಅಲ್ಲಿ ದೇಡ ಕಲ್ಪಯ್ಯೇದಾಸನಂ स्वस्ति पद्मादि स्वस्थ पद्मा प्रणवे नस्मात्विशादिमा अणिमाक्षर लघिमा दक्षिण महिमा पश्चिमं तथा प्राप्तिर पत्रकाम्यकशिवैत पत्र वशिवोचरे सर्वज्ञ तथाम कर्णिका सोम उच्य ಸೋಮಸ್ಯಾಧ ತದ ಸೂರ್ಯತಿಯ ಪಾವಕಸ್ತ್ವರ್ಮೀನಾ ಧರ್ಮದ ಕಲ್ಪೇತ್ ಕ್ರಮ ಅಂದರೆ ಆ ಓಂಕಾರೋಚ್ಚಾರಣಪೂರ್ವವಾಗಿ ಸ್ವಸ್ತಿ ಪದ್ಮಧುರ ಆಸನವಾಗಿ ಕಲ್ಪಿಸಬೇಕು ಕಲ್ಪೇದಾ ಸ್ವಸ್ತಿ ಪದ್ಮ ಪ್ರಣವಿನ ತಸ್ಮೂದಿಶ ಆ ಪೀಠದ ಪೂರ್ವದಲ್ಲಿ ಪೂರ್ವ ದಿಕ್ಕಿನ ದಳದಲ್ಲಿ ಅಷ್ಟದಳದ ಉಂಟಲ್ಲ ಅದರಲ್ಲಿ ಎಂಟು ದಳದ ಪೂರ್ವ ದಳದಲ್ಲಿ ಸಾಕ್ಷಾತ್ ಅಣಿಮಾಮಯ ಅಕ್ಷರಂ ಅಣಿಮಾಮಯವಾದ ಅಕ್ಷರವನ್ನು ಲಘಿಮ ದಕ್ಷಿಣಂಚೈವ ದಕ್ಷಿಣ ದಿಕ್ಕಿನ ದಳದಲ್ಲಿ ಲಘಿಮ ಇದು ಅಷ್ಟಸಿದ್ಧಿಗಳು ಅಣಿಮ ಲಘಿಮ ಮಹಿಮಾ ಪಶ್ಚಿಮಂತಥ ಪಶ್ಚಿಮ ದಳದಲ್ಲಿ ಮಹಿಮೆ ಮಹಿಮಾ ಅಕ್ಷರವನ್ನು ಉತ್ತರ ದಳದಲ್ಲಿ ಪ್ರಾಪ್ತಿಯನ್ನು ಪ್ರಾಪ್ತಿ ಉತ್ತರ ಪತ್ರಂ ಪ್ರಾಕಾಮ್ಯಂ ಪಾವಕಸ ಅಗ್ನೀಯ ಭಾಗ ಪಾವಕ ಅಂದರೆ ಅಗ್ನಿ ಆಗ್ನೇಯ ಭಾಗದ ಪ್ರಾಕಾಮ್ಯವನ್ನು ನೈಋತ್ಯ ದಿಕ್ಕಿನಲ್ಲಿ ದಿಕ್ಕಿನ ದಳದಲ್ಲಿ ಈಶಿತ್ವವನ್ನು ಈಶಿತ್ವ ನೈಋತಂ ಪತ್ರಂ ವಶಿತ್ವ ವಾಯುಗೋಚರೇ ವಾಯುವ್ಯದಳದಲ್ಲಿ ವಶಿತ್ವವನ್ನು ಸರ್ವಜ್ಞತ್ವ ತಥ ಈಶಾನ್ಯ ದಿಕ್ಕಿನಲ್ಲಿ ಸರ್ವಜ್ಞತ್ವವನ್ನು ಆಮೇಲೆ ಕರ್ಣಿಕಾ ಸೋಮ ಉಚ್ಯತೆ ಕರ್ಣಿಕೆಯಲ್ಲಿ ಅದರ ಮಧ್ಯದಲ್ಲಿ ಕರ್ಣಿಕೆ ಅಂತ ಹೇಳಿದರೆ ಅಷ್ಟದಳ ಆದಮೇಲೆ ಮಧ್ಯದಲ್ಲಿ ಕರ್ಣಿಕೆಯಲ್ಲಿ ಸೋಮ ಮಂಡಲವನ್ನು ಸೋಮಸ್ಯ ಅಧಃ ತಥಾ ತಥಾ ತಥಾ ಸೂರ್ಯ ಅದರ ಕೆಳಗೆ ಸೂರ್ಯಮಂಡಲವನ್ನು ಸೋಮಮಂಡಲದ ಕೆಳಗೆ ಪ್ರಕಲ್ಪಿಸಬೇಕು ಅಂತ ಕಲ್ಪನೆ ಮಾಡಬೇಕು ಅದರ ಕೆಳಗೆ ಅಗ್ನಿಮಂಡಲವನ್ನು ತಸ್ಯಾ ಅಧಃ ಧರ್ಮಾದೀನ ಧರ್ಮಾದೀನ ಬಿ ಅದರ ಕೆಳಗೆ ಧರ್ಮ ಜ್ಞಾನವೈರಾಗ್ಯ ಐಶ್ವರ್ಯಾದಿಗಳನ್ನು ಭಾವಿಸುವುದಲ್ಲದೆ ಆ ಶಿವನಿಗೆ ಪೂರ್ವ ಮೊದಲಾದ ನಾಲ್ಕು ದಿಕ್ಕುಗಳಲ್ಲಿ ಕೂಡ ತ ಸ್ಯಾದು ಕಲ್ಪೆಯದು ಕ್ರಮ ಅವ್ಯಕ್ತ ಅವ್ಯಕ್ತ ಚತುರ್ದಿಕ್ಷು ಸೋಮಸಂತೆ ಗುಣತ್ರ ಸದ್ಯೋ ಜಾ ಪ್ರವಕ್ಷ್ಮೀತ್ಯವಾಹ್ಯ ಪರಮೇಶ್ವರ ಪೂರ್ವ ಮೊದಲಾದ ನಾಲ್ಕು ದಿಕ್ಕುಗಳಲ್ಲಿಯೂ ಅವ್ಯಕ್ತ ಮಹತ್ವ ಅಹಂಕಾರ ಬುದ್ಧಿಗಳನ್ನು ಕರ್ಣಿಕೆ ಮೇಲಿರುವ ಸೋಮಮಂಡಲದ ಮೇಲೆ ಸೋಮಸ್ಯ ಅಂತೆ ಗುಣತ್ರಯ ಸತ್ವರಜಸ್ತಮೋ ಗುಣಗಳನ್ನು ಭಾವಿಸಬೇಕು ಆಮೇಲೆ ಸದ್ಯೋಜಾತಂ ಪ್ರವಕ್ಷ್ಯಾಮಿ ಇತಿ ಆವಾಹ್ಯ ಪರಮೇಶ್ವರಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋ ಜಾ ಪ್ರಬ್ಯಾೀತ್ಯವಾಕ್ಯ ಪರಮೇಶ್ವರಂ ಇಲ್ಲಿ ಪ್ರವಕ್ಷ್ಯಾಂತೇಳಿ ಆಗಿದೆ ಮುದ್ರಾರಾಕ್ಷಸನ ಒಳ್ಳೆಯಿದೆ ಸದ್ಯೋ ಜಾತ ಪ್ರಬುದೀ ಸದ್ಯೋ ಜಾ ಪ್ರಬ್ಯಾ ಸದ್ಯೋ ವೈ ನಮೋ ನಮಃ ಭವೇ ಭೇನಾ ಭವೆ ಭವೋ ಸ್ವಮ ಎಂಬ ಮಂತ್ರದಿಂದ ಆ ಪರಶಿವನನ್ನು ಆವಾಹನೆ ಮಾಡಬೇಕು ಇರಮೇಶ್ವರ ಆವಾಹಾ ಅಂತೇಳಿ ಈ ಮಂತ್ರವನ್ನು ಹೇಳಿ ಆವಾಹನ ಮಾಡಬೇಕು ಅಂದರೆ ಆಹ್ವಾನಿಸಬೇಕು ಪರಮೇಶ್ವರನನ್ನು ಆಮೇಲೆ ವಾಮದೇವನ ಮಂತ್ರೇಣ ತಿಷ್ಠೇಚ್ಛ ಪರಿ ವಾಮದೇವಾ ನಮಃ ಎಂಬ ಮಂತ್ರದಿಂದ ಆತನನ್ನು ಆಸನದ ಮೇಲೆ ಕುಡಿಸಬೇಕು ಸದ್ಯೋ ನಮಃ ಇತ್ಯಾಹನ ಸಮರ್ಪಿಯಮಿ ವಾಮದೇವಾ ನಮಃ ಇತಿ ಆಸನ ಸಮರ್ಪೆಯಮಿ ಅಂಥೇಳಿ ವಾಮದೇವಾ ನಮೋ ಜ್ಯೇಷ್ಠಾ ಎ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲ ನಮಃ ಸರ್ವಭೂತದ ಮೋ ಮನೋನ್ಮನಾಯ ನಮಃ ಎನ್ನತಕ್ಕಂತಹ ಮಂತ್ರ ಇದರಿಂದ ಆಸನದಲ್ಲಿ ಆಸನವನ್ನು ಸಮರ್ಪಣೆ ಮಾಡುವಂಥದ್ದು ಅದರಲ್ಲಿ ಕುಳ್ಳಿರಿಸುವಂಥದ್ದು ಪರಮೇಶ್ವರನನ್ನು ಆಮೇಲೆ ಸಾನ್ನಿಧ್ಯ ರುದ್ರಗಾಯತ್ರಿ ಅಘೋರೇಣ ನಿರೋಧೆಯೇತ್ ಶಿವನ ಸಾನ್ನಿಧ್ಯವನ್ನು ಹೇಗೆ ಬಯಸಬೇಕು ಸಾನ್ನಿಧ್ಯಂ ಕುರು ಇಲ್ಲಿ ಸನ್ನಿದಿ ಬಯಸು ಆಸನವನ್ನ ಕೊಟ್ಟಾಯಿತು ಈಗ ಇಲ್ಲಿ ನೀನು ನೆಲೆಸು ಇದರಲ್ಲಿ ಪ್ರತಿಷ್ಠೆಯಾಗಿ ಇರು ಅಂತೇಳಿ ಹೇಳುವಂಥದ್ದು ರುದ್ರಗಾಯತ್ರಿಯಿಂದ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಪ್ರಚೋದಯಾತ್ ಅಂತೇಳಿ ಪ್ರಣವಪೂರ್ವಕವಾಗಿ ಓಂಕಾರವನ್ನು ಮೊದಲಿಗೆ ಹೇಳಿ ಈ ರುದ್ರಗಾಯತ್ರಿಯನ್ನು ಪಠಿಸುವಂಥದ್ದು ಅದರ ಮೂಲಕ ಸಾನ್ನಿಧ್ಯ ಆ ಶಿವನ ಸಾನ್ನಿಧ್ಯವನ್ನು ಬಯಸಬೇಕು ಸಾನ್ನಿಧ್ಯಂಕುರು ಅಂಥೇಳಿ ಆಮೇಲೆ ಅಘೋರೆಣ ನಿರೋಧೆಯೇತ್ ಅಘೋರೇಭ್ಯ ಹಾ ಎನ್ನು ತಕ್ಕಂಥ ಮಂತ್ರದಿಂದ ಅದನ್ನು ಅಲ್ಲಿಯೇ ಅಂದರೆ ನಿರೋಧನ ಅಂದರೆ ನಮ್ಮ ಮನಸ್ಸನ್ನು ಅಲ್ಲಿ ಈಗಾಗಗೊಳಿಸಿ ಧ್ಯಾನಿಸಬೇಕು ಅಂಥೇಳಿ ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯ ಸರ್ವೇ ಏಭ್ಯಸ್ವರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರೂಪೇಭ್ಯ ಅಂಥೇಳಿ ಈ ಮಂತ್ರದ ಮೂಲಕ ಧ್ಯಾನ ಮಾಡಬೇಕು ಅಘೋರನೂ ಹೌದು ಅವನು ಘೋರನೂ ಹೌದು ಅಂದರೆ ಅಘೋರ ಅಂದರೆ ಸೌಮ್ಯ ಸ್ವರೂಪ ಘೋರ ಅಂದರೆ ಉಗ್ರ ಸ್ವರೂಪ ಉಗ್ರ ಸ್ವರೂಪಿಯೂ ಹೌದು ಶಾಂತಸ್ವರೂಪಿಯೂ ಹೌದು ಹೌದು ಶಿವನೂ ಹೌದು ಎನ್ನತಕ್ಕಂಥ ಸ್ವರೂಪದ ಧ್ಯಾನ ಅಲ್ಲಿ ಧ್ಯಾನಿಸಬೇಕು ಆಮೇಲೆ ಈಶಾನಂ ಸರ್ವವಿದ್ಯಾಂ ಇತಿ ಮಂತ್ರೇಣ ಪೂಜೆಯೇತ್ ಈಶಾನಸರ್ವವಿಂ ಈಶ್ವರಸರ್ವಭೂತಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ಎನ್ನುತಕ್ಕಂತಹ ಮಂತ್ರದಿಂದ ಪೂಜಿಸಬೇಕು ಈಶಾನ ಸರ್ವವಿದ್ಯಾನಾಂ ಇಂತ್ರೇಣ ಮಂತ್ರೇಣ ಪಾಂ ಆಚಮನೀಯಂಚ ವಿಧಾಯ ಅರ್ಘ್ಯಂ ಆಮೇಲೆ ಪಾದ್ಯವನ್ನು ಆಚಮನೀಯವನ್ನು ಕೊಟ್ಟು ಅರ್ಘ್ಯವನ್ನು ಸಮರ್ಪಿಸಿ ವಿಧಿ ಹೊತ್ತಾಗಿ ಸ್ಥಾಪಿಸಬೇಕು ಸ್ಥಾಪೇದ್ ವಿಧಿ ನಾ ರುದ್ರಂ ಗಂಧಚಂದನವಾರಿ ಪಂಚಗವ್ಯವಿಧಾನೇನ ಗೃಹ್ಯ ಪಾತ್ರೇಭಿಮಂತ್ರ್ಯ ಚ ಬಳಿಕ ವಿಧಿವತ್ತಾಗಿ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಎಂಬಂತಹ ಪಂಚಗವ್ಯಗಳನ್ನು ಪಾತ್ರೆಯಲ್ಲಿ ಇಟ್ಟು ಪ್ರಣವದಿಂದ ಅಭಿಮಂತ್ರಣವನ್ನು ಮಾಡಿ ಓಂಕಾರವನ್ನು ಅದಕ್ಕೆ ಉಚ್ಚರಿಸಿ ಮಂತ್ರವನ್ನು ಓಂಕಾರವನ್ನು ಹಸುವಿನ ಹಾಲು ಮೊಸರುಗಳಿಂದಲೂ ತುಪ್ಪ ಜೇನುಸ್ರೆಗಳಿಂದಲೂ ಸುವಾತವಾದ ಗಂಧೋದಕಿಂದಲೂ ಪ್ರಣವಿನವ ಗವ್ಯೇನ ಸ್ನಾಪೇತ್ ಪಯಸ ಮಧುನಾಥ ಚೇಕ್ಷುರಸೇನ ಘೃತೆನ ತೂಜ್ಯ ಪೂಜ್ಯ ಸರ್ವಹಿತುಣ್ಯೈರ್ದ್ರವ್ಯೈರ್ಮಾ ದೇವ ಪ್ರಣವೇಭಿಷೇಚೇತ್ ಸುವಾಸಿತವಾದಂತಹ ಗಂಧೋದಕ ಮನೋರಥಗಳನ್ನು ಎಲ್ಲವನ್ನೂ ನೀಡತಕ್ಕಂತಹ ಕರುಣಾಳುವಾದ ಆ ಮಹಾದೇವನನ್ನು ಇವೆಲ್ಲವುಗಳಿಂದ ಪುಣ್ಯಕರವಾದ ದ್ರವ್ಯಗಳೊಡನೆ ಅಭಿಷೇಕದಿಂದ ಆರಾಧಿಸಬೇಕು ಅಭಿಷೇಕ ಮಾಡಬೇಕು ಅಂತೇಳಿ ಸ್ನಾನ ಮಾಡಿಸುವಂಥದ್ದು ಬಳಿಕ ಶುದ್ಧವಾದ ಪಾತ್ರೆಗಳಲ್ಲಿ ತುಂಬಿಸಿರ್ತಕ್ಕಂಥ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಪ್ರಣವನ್ನು ಉಚ್ಚರಿಸುತ್ತಾ ಅಭಿಷೇಕ ಮಾಡಬೇಕು ಶುದ್ಧ ಅಭಿಷೇಕ ಓಂಕಾರವನ್ನು ಉಚ್ಚರಿಸುತ್ತಾ ಪವಿತ್ರಜಲಭಾಂಡು ಮಂತ್ರೈ ಸ್ಥೋಂ ಕ್ಷಿಪೇತ ಶುದ್ಧೀಕೃತ್ಯ ಯಥಾನಾಯ ಸಿವಸ್ತ್ರೇಣ ಸಾಧಕ ಸಾಧಕನ ಅದು ಅಂದರೆ ಈ ರೀತಿ ಪೂಜೆ ಮಾಡ್ತಕ್ಕಂಥವನು ಬಿಳಿಯ ಬಟ್ಟೆಯನ್ನು ಚೆನ್ನಾಗಿ ಬಿಳಿಯ ಬಟ್ಟೆಯಿಂದ ಚೆನ್ನಾಗಿ ಒರೆಸಬೇಕು ಶುದ್ಧೀಕೃತ್ಯ ಯಥಾನಾಯ ಸಿವಸ್ತ್ರೇಣ ಸಾಧಕ ಯಾವುದನ್ನು ಶಿವನ ಲಿ ಶಿವಲಿಂಗವನ್ನು ಅಭಿಷೇಕ ಮಾಡಿ ಆದ ನಂತರ ಶುದ್ಧವಾದ ಬಿಳಿ ಬಟ್ಟೆಯಿಂದ ಒರೆಸಬೇಕು ಅಂತ ಹೇಳ್ತಾರೆ ಸ್ನಾನಂತರ ತಾವದ್ದೂರಂ ನ ಕರ್ತವ್ಯ ನ ಯಾವಚ್ಚಂದನ ಕ್ಷಿಪೇತು ತಂದುಲೈ ಸುಂದರೈ ಸ್ತತ್ರ ಪೂಜೆಯೇ ಶಂಕರಂ ಮುದೋ ಗಂಧವನ್ನ ಅರ್ಪಿಸುವವರೆಗಿನ ನಿಧಾನವನ್ನು ಮಾಡಬಾರ್ದು ಅಂದರೆ ಸ್ನಾನ ಆದ ತಕ್ಷಣ ಒರೆಸಿ ಶುದ್ಧವಾದ ಬಿಳಿ ಬಟ್ಟೆಯಲ್ಲಿ ಒರೆಸಿ ತಾವದ್ದೂರ ಕರ್ತವ್ಯ ನ ಯಾವಚ್ಚಂದನ ಕ್ಷಿಪೇತು ಗಂಧವನ್ನು ಸಮರ್ಪಿಸಲಿಕ್ಕೆ ಲೇಟ್ ತಡೆ ಮಾಡಬಾರ್ದು ಅಂತ ಸ್ನಾನ ಆದ ತಕ್ಷಣ ಬಟ್ಟೆಯಲ್ಲಿ ಗಂಧವನ್ನು ಹಚ್ಚಬೇಕು ಅಂಥೇಳಿ ಹೆಚ್ಚೋತು ಬಿಡಬಾರ್ದು ಹಾಗೆ ಅದರರ್ಥ ಮನುಷ್ಯರು ಕೂಡ ಬರಿ ಮೈಯಲ್ಲಿ ಇರಬಾರ್ದು ಅಂಥೇಳಿ ಸ್ನಾನದ ನಂತರ ಗಂಧಚಂದನಾದಿಗಳು ಅಥವಾ ವಿಭೂತಿಯ ಅಂದರೆ ಭಸ್ಮ ಕುಂಕುಮ ಧಾರಣೆ ಮಾಡಬೇಕು ಅದೇ ರೀತಿ ಅವನಿಗೂ ಶಿವನಿಗೂ ಕೂಡ ಅಂದರೆ ತಂದುಲೈಹಿ ಅಂದರೆ ಅಕ್ಕಿ ಕಾಳುಗಳು ಗಂಧ ಮತ್ತು ಅಕ್ಷತೆ ಸುಂದರೈಹಿ ತತ್ರ ಪೂಜೆಗೆ ಶಂಕರಮೂದ ಅಂದವಾಗಿರುವ ಮೊನೆ ಮುರಿಯದಿರುವ ತಂದು ರೈಹಿ ಸುಂದರೈಹಿ ಅಂದರೆ ಅಕ್ಕಿ ಕಾಳು ಅಂದರೆ ಅದು ಕಡಿ ಅಕ್ಕಿಯಲ್ಲ ಇಡೀ ಅಕ್ಕಿಯಲ್ಲಿ ಆಗಬೇಕು ಹಾಗಾಗಿ ಪೂಜಾ ಕಾರ್ಯಗಳಿಗೆ ಅಕ್ಕಿ ನಾವು ಏನು ದೋಸೆ ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ ಅಂಥದ್ದಲ್ಲ ಚೆನ್ನಾಗಿ ಸುಂದರವಾಗಿರುವ ಊಟದ ಅಕ್ಕಿ ಹ್ಞೂ ಮುರಿಯದಿರುವ ತುದಿ ಕಟ್ ತುಂಡ ತುಂಡಾಗದಿರತಕ್ಕಿಂತ ಅಕ್ಕಿಯ ಕಾಳುಗಳಿಂದ ಶಂಕರನನ್ನು ಸಂತೋಷವಾಗಿ ಪೂಜಿಸಬೇಕು ಪೂಜೆಯ ಶಂಕರ ಮುದಾ ಮುದದಿಂದ ಆನಂದದಿಂದ ಮೋದದಿಂದ ಸಂತೋಷದಿಂದ ಹರ್ಷದಿಂದ ಕುಶಾಪಮಾರ್ಗ ಕುಶ ಅಪಮಾರ್ಗ ಕರ್ಪೂರ ಜಾತಿ ಚಂಪಕಾಟಲೈ ಕರವೈರೈಸಿತೈಶ್ಚವ ಮಲ್ಲಿಕಾಕಮಲೋತ್ಪಲೈ ಅಪೂರ್ವಪುಷ್ಪೈರ್ವಿವಿಧೈಂದನಾೈತ ಚಲಾಧ ಜಲೇ ಜಲಧಾರಾಂಚ ಕಲ್ಪೆಯ ಪರಮೇಶ್ವರೀ ಅಂದರೆ ದರ್ಭೆ ಕುಷ ಅಪಾಮಾರ್ಗ ಉತ್ತರಣೆ ಕರ್ಪೂರ ಜಾಜಿ ಜಾತಿ ಚಂಪಕ ಸಂಪಿಗೆ ಪಾಟಲ ಪಾದರಿ ಪುಷ್ಪ ಕರವೀರ ಆಮೇಲೆ ಸೀತೈಶ್ಚೈವ ಅಂದರೆ ಮಲ್ಲಿಗೆ ಬಿಳಿ ಕರ ಇದು ಕರವೀರ ಆಮೇಲೆ ಮಲ್ಲಿಗೆ ಮಲ್ಲಿಕ ಕಮಲೋತ್ಪಲ ಈ ಕಮಲ ಆಮೇಲೆ ತಾವರೆ ನೈದಿಲೆ ಉತ್ಪಲ ಅಪೂರ್ವ ಪುಷ್ಪೈ ಈ ಮೊದಲಾದಂತಹ ಅಪೂರ್ವವಾದಂತಹ ಅಂದರೆ ಪುಷ್ಪೈ ವಿವಿಧೈ ಅರಳಿದ ಹೂವುಗಳಿಂದ ಮೊಗ್ಗುಗಳಿಂದ ಅಲ್ಲ ನೋಡಿ ಚಂದನಾದ್ಯೇಹಿ ತಥೈವಚ ಇನ್ನು ಅಪರೂಪವಾದ ಪುಷ್ಪಗಳಿಂದಲೂ ಇದಲ್ಲದೆ ಹಾಗೆ ಗಂಧಾದಿಗಳಿಂದಲೂ ಪೂಜಿಸಬೇಕು ಜಲೇನ ಜಲಧಾರ ಅಂತ ಕಲ್ಪೆಯ ಪರಮೇಶ್ವರಿ ಶಿವನನ್ನ ಪೂಜಿಸುವಾಗ ಸಂತತವಾಗಿ ಧಾರಾಕಾರವಾಗಿ ನೀರು ಬೀಳುವಂತೆ ಏರ್ಪಡಿಸಿ ವಿಧ ವಿಧವಾದ ಪಾತ್ರೆಗಳಿಂದ ಆ ಮಹೇಶ್ವರನನ್ನು ಸ್ನಾನ ಮಾಡಿಸಬೇಕು ಜಲಧಾರೆ ಯಾಕೆ ಶಿವನಲ್ಲಿರ್ತಕ್ಕಂತಹ ಆ ತಾಪ ಇಡೀ ಲೋಕದ ಒಂದು ಚಿಂತೆಗಳನ್ನೆಲ್ಲ ಅವನೇ ತಗೊಳ್ತಾನೆ ಹಾಲಹಳವನ್ನೇ ಅವನು ಸ್ವೀಕರಿಸಿದ್ದಾನೆ ಕ್ಷೀರಸಾಗರ ಮಥನದಲ್ಲಿ ಹುಟ್ಟಿದಂತಹ ಹಾಗಾಗಿ ಅವನನ್ನು ತಂಪುಗೊಳಿಸುವಂಥದ್ದು ಪ್ರಸನ್ನಗೊಳಿಸುವಂಥದ್ದು ಸತತವಾಗಿ ಶಿರೋದ್ಧಾರ ಮಾಡ್ತಾ ತಂಪಾದ ನೀರಿನಿಂದ ಅವನನ್ನು ಪ್ರಸನ್ನಗೊಳಿಸುವಂಥದ್ದು ಅಭಿಷೇಕ ಮಾಡಿಸುವಂಥದ್ದು ನಮಗೂ ಕೂಡ ಚೆನ್ನಾಗಿ ತಲೆಗೆ ಸ್ನಾನ ಮಾಡಿದರೆ ಮನಸ್ಸು ಶುದ್ಧಿ ತಿಳಿಯಾಗ್ತದೆ ಅದೇ ರೀತಿ ಶಿವನನ್ನು ಪ್ರಸನ್ನಗೊಳಿಸುವಂಥದ್ದು ಖುಷಿಪಡಿಸುವಂಥದ್ದು ಆಮೇಲೆ ಆಯುರ್ವೇದದಲ್ಲೂ ಕೂಡ ಶಿರೋದಾರ ಅಂತೇಳಿ ಚಿಕಿತ್ಸೆ ಇದೆ ಹಾಗೆ ಮುಂದೆ ಹೇಳ್ತಾರೆ ಪಾತ್ರ ವಿವಿಧೈರ್ ದೇವಂ ಸ್ನಾಪಯೇಚ್ಛ ಮಹೇಶ್ವರಂ ಮಂತ್ರಪೂರ್ವಂ ಪ್ರಕರ್ತವ್ಯ ಪೂಜಾ ಸರ್ವಫಲಪ್ರದ ಎಲ್ಲ ಫಲವನ್ನು ಕೊಡುವಂಥದ್ದು ಈ ರೀತಿ ಪೂಜೆ ಮಾಡಿದರೆ ಮಂತ್ರ ಅಂಶ ತುಭ್ಯಂ ತಾಂಸ್ತಾತ ಸರ್ವಕಾಮಾರ್ಥ ಸಿದ್ಧಯೇ ಪ್ರವಕ್ಷ್ಯಾಮಿ ಸಮಾಸೇನ ಸಾವಧಾನ ತಯಾಶೃಣ ಮಂತ್ರಪೂರ್ವಕವಾಗಿ ಮಾಡಿದರೇನೇ ಪೂಜೆ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತದೆ ಓ ವತ್ಸನೆ ಮಗನೇ ನಿನ್ನ ಕೋರಿಕೆಗಳು ಈಡೇರಲಿ ಆ ಮಂತ್ರಗಳೆಲ್ಲವನ್ನು ನಿನಗೆ ಸಂಗ್ರಹವಾಗಿ ತಿಳಿಸ್ತೇನೆ ಗಮನವಿಟ್ಟು ಕೇಳು ಅಂಥೇಳಿ ಮುಂದೆ ಆ ಮಂತ್ರಗಳ ಬಗ್ಗೆ ಇಲ್ಲಿ ಹೇಳಲಾಗ್ತದೆ ಅದನ್ನು ನಾವು ಮುಂದೆ ನೋಡೋಣ ಹರೇರಾಮ ಓಂ ತತ್ಸ ಶಿವಾರ್ಪಣಮಸ್ತು